ಈ ಉಪದೇಶ ಅವತೀರ್ಣಗೊಂಡವನೇ ಖಂಡಿತವಾಗಿಯೂ ನೀನೊಬ್ಬ ಹುಚ್ಚ ನೀನು ಸತ್ಯವಾದಿಯಾಗಿದ್ದರೆ ನಮ್ಮ ಮುಂದೆ ದೇವಚರರನ್ನೇಕೆ ತರುವುದಿಲ್ಲ ನಾವು ದೇವಚರರನ್ನು ಸುಮ್ಮನೆ ಇಳಿಸುವುದಿಲ್ಲ ಅವರು ಇಳಿಯುವಾಗ ಸತ್ಯ ಇಳಿಯುತ್ತಾರೆ ಮತ್ತು ಆ ಜನರಿಗೆ ಕಾಲಾವಕಾಶ ನೀಡಲಾಗುವುದಿಲ್ಲ ಈ ಉಪದೇಶವನ್ನು ನಿಶ್ಚಯವಾಗಿಯೂ ನಾವು ಅವತೀರ್ಣಗೊಳಿಸಿರುತ್ತೇವೆ ಮತ್ತು ಸ್ವತಃ ನಾವೇ ಅದರ ರಕ್ಷಕರೂ ಆಗಿರುತ್ತೇವೆ ಓ ಪೈಗಂಬರರೆ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 ಆ ಬರುವವರು ನಮ್ಮ ಕಣ್ಣ ಮುಂದಿದ್ದಾರೆ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಅವರೆಲ್ಲರನ್ನು ಒಟ್ಟುಗೂಡಿಸುವನು ಅವನು ಮಹಾ ಧೀಮಂತನೂ ಸರ್ವಜ್ಞನೂ ಆಗಿರುತ್ತಾನೆ ನಾವು ಮಾನವನನ್ನು ಹಳಸಿದ ಮಣ್ಣಿನ ಒಣಗಾರೆಯಿಂದ ಸೃಷ್ಟಿಸಿದೆವು ಮತ್ತು ಅದಕ್ಕಿಂತ ಮುಂಚೆ ಯಕ್ಷರನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದ್ದೆವು ನಿಮ್ಮ ಪ್ರಭು ದೇವಚರರೊಡನೆ ನಾನು ಹಳಸಿದ ಮಣ್ಣಿನ ಒಣಗಾರೆಯಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ ನಾನು ಅವನನ್ನು ಸಂಪೂರ್ಣಗೊಳಿಸಿ ಅವನೊಳಗೆ ನನ್ನ ಆತ್ಮದಿಂದ ಕೊಂಚ ಊದಿದಾಗ ನೀವೆಲ್ಲರೂ ಅವನ ಮುಂದೆ ಸಾಷ್ಟಾಂಗ ಬೆರಗಬೇಕು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆ ಪ್ರಕಾರ ಎಲ್ಲ ದೇವಚರರು ಸಾಷ್ಟಾಂಗವೆರಗಿದರು ಇಬಿಲೀಸನ ಹೊರತು ಅವನು ಸಾಷ್ಟಾಂಗವೆರಗುವವರೊಂದಿಗೆ ಸೇರಲು ನಿರಾಕರಿಸಿಬಿಟ್ಟನು ಪ್ರಭು ಕೇಳಿದನು ಓ ಇಬಿಲೀಸ್ ನೀನು ಸಾಷ್ಟಾಂಗವೆವೆರಗುವವರೊಂದಿಗೆ ಸೇರದಿರಲು ಕಾರಣವೇನು ಅವನು ಹೀಗೆ ಹೇಳಿದನು ನೀನು ಹಳಸಿದ ಮಣ್ಣಿನ ಗಾರೆಯಿಂದ ಸೃಷ್ಟಿಸಿದ ಈ ಮಾನವನಿಗೆ ಸಾಷ್ಟಾಂಗ ಬೆರಗುವುದು ನನ್ನ ಕೆಲಸವಲ್ಲ ಆಗ ಪ್ರಭು ಇಲ್ಲಿಂದ ಹೊರಗೆ ನಡೆ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 ಮತ್ತು ಅವರು ಅಲ್ಲಿಂದ ಹೊರಹಾಕಲ್ಪಡುವುದೂ ಇಲ್ಲ ಓ ಪೈಗಂಬರರೆ ನಾನು ಮಹಾಕ್ಷಮಾಶೀಲನೂ ಕರುಣಾನಿದಿಯು ಆಗಿರುತ್ತೇನೆಂದು ನನ್ನ ದಾಸರಿಗೆ ತಿಳಿಸಿಬಿಡಿರಿ ಇದರೊಂದಿಗೆ ನನ್ನ ಯಾತನೆಯೂ ಅತ್ಯಂತ ವೇದನಾಯುಕ್ತವಾಗಿದೆ ಎಂದೂ ತಿಳಿಸಿಬಿಡಿರಿ ಇವರಿಗೆ ಇಬ್ರಾಹೀಮರ ಅತಿಥಿಗಳ ವೃತ್ತಾಂತವನ್ನೂ ತಿಳಿಸಿರಿ ಅವರು ಇವರಲ್ಲಿಗೆ ಬಂದು ನಿಮಗೆ ಶಾಂತಿ ಇರಲಿ ಎಂದರು ಆಗ ಇವರು ನಮಗೆ ನಿಮ್ಮ ಬಗೆಗೆ ಹೆದರಿಕೆಯಾಗುತ್ತಿದೆ ಎಂದರು ಆಗ ಅವರು ಹೆದರಬೇಡಿರಿ ನಾವು ನಿಮಗೆ ಓರ್ವ ಮೇಧಾವಿಯಾದ ಪುತ್ರನ ಸುವಾರ್ತೆ ನೀಡುತ್ತೇವೆ ಎಂದರು ಇಬ್ರಾಹಿಮರು ಈ ವೃದ್ಧಾಪ್ಯದಲ್ಲಿ ನೀವು ನನಗೆ ಮಗನ ಸುವಾರ್ತೆ ನೀಡುತ್ತೀರಾ ನೀವೆಂತಹ ಸುವಾರ್ತೆ ನೀಡುತ್ತಿರುವೀರೆಂದು ಕೊಂಚ ಯೋಚಿಸಿರಿ ಎಂದರು ಆಗ ಅವರು ನಾವು ನಿಮಗೆ ಪರಮ ಸತ್ಯವಾಗಿರುವ ಸುವಾರ್ತೆ ನೀಡುತ್ತಿದ್ದೇವೆ ನೀವು ನಿರಾಶರಾಗಬೇಡಿರಿ ಎಂದು ಉತ್ತರ ಕೊಟ್ಟರು ಇಬ್ರಾಹೀಮರು ತಮ್ಮ ಪ್ರಭುವಿನ ಅನುಗ್ರಹದ ಬಗ್ಗೆ ಪಥಭೃಷ್ಟರು ಮಾತ್ರ ನಿರಾಶರಾಗುತ್ತಾರೆ ಎಂದು ಹೇಳಿ ಓ ದೇವದೂತರೆ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 ಇಡಿ ಲೋಕದ ಗುತ್ತಿಗೆ ಪಡೆಯುವುದು ಬೇಡವೆನ್ನುತ್ತ ನಾವು ಪದೇ ಪದೇ ನಿಮ್ಮನ್ನು ತಡೆಯಲಿಲ್ಲವೇ ಎಂದು ಕೇಳಿದರು ಲೂತರು ವಿನಮ್ರತೆಯಿಂದ ನಿಮಗೇನಾದರೂ ಮಾಡಲೇಬೇಕೆಂದಿದ್ದರೆ ಇದೋ ನನ್ನ ಈ ಪುತ್ರಿಯರಿದ್ದಾರೆ ಎಂದು ಹೇಳಿದರು ನಿಮ್ಮ ಜೀವದಾಣೆ ಓ ಪೈಗಂಬರರೆ ಆಗ ಆ ಜನರು ಮಧೋನ್ಮತ್ತರಾಗಿದ್ದರು ಅದರಿಂದ ಅವರು ಮೈಮರೆತಿದ್ದರು ಕಟ್ಟಕಡೆಗೆ ಉಷಾಕಾಲವಾದೊಡನೆ ಅವರ ಮೇಲೆ ಒಂದು ಭಯಾನಕ ಸ್ಫೋಟವೆರಗಿತು ನಾವು ಆ ನಾಡನ್ನು ಬುಡಮೇಲು ಮಾಡಿಬಿಟ್ಟೆವು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 ಈ ಎರಡೂ ಜನಾಂಗಗಳ ಅವಶೇಷಗಳು ರಾಜಮಾರ್ಗದಲ್ಲೇ ಇವೆ ಹಿಜಿರಿನವರು ಸಂದೇಶವಾಹಕರನ್ನು ಸುಳ್ಳಾಗಿಸಿದ್ದರು ನಾವು ನಮ್ಮ ನಿದರ್ಶನಗಳನ್ನು ಅವರಿಗೆ ತೋರಿಸಿದೆವು ಆದರೆ ಅವರು ಅವೆಲ್ಲವನ್ನೂ ಅಲಕ್ಷಿಸುತ್ತಲೇ ಇದ್ದರು ಅವರು ಪರ್ವತಗಳನ್ನು ಕೊರೆದು ಮನೆಗಳನ್ನು ಮಾಡುತ್ತಿದ್ದರು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 ಮತ್ತು ಬಹುದೇವ ವಿಶ್ವಾಸಿಗಳನ್ನು ಕೊಂಚವು ಗಣನೆಗೆ ತೆಗೆದುಕೊಳ್ಳಬೇಡಿರಿ ಆ ಪರಿಹಾಸ್ಯ ಮಾಡುವವರನ್ನು ನಿಮ್ಮ ಪರವಾಗಿ ಶಿಕ್ಷಿಸಲು ನಾವು ಸಾಕು ಅವರು ಅಲ್ಲಾಹನೊಂದಿಗೆ ಇತರರನ್ನು ದೇವನೆನ್ನುತ್ತಾರೆ ಸದ್ಯವೇ ಅವರಿಗೆ ಗೊತ್ತಾಗಲಿದೆ ಅವರಾಡುತ್ತಿರುವ ಅಪವಾದದ ಮಾತುಗಳಿಂದ ನಿಮಗೆ ತುಂಬ ಖೇದವಾಗುತ್ತಿದೆ ಎಂಬುದನ್ನು ನಾವು ಬಲ್ಲೆವು ಇದಕ್ಕೆ ಪರಿಹಾರವೇನೆಂದರೆ ನಿಮ್ಮ ಪ್ರಭುವಿನ ಕೀರ್ತನೆಯೊಂದಿಗೆ ಅವನನ್ನು ಸ್ತುತಿಸಿರಿ ಅವನ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿರಿ ಖಂಡಿತವಾಗಿಯೂ ಬಂದೇ ತೀರುವ ಆ ಕೊನೆಯ ಗಳಿಗೆಯವರೆಗೂ ನಿಮ್ಮ ಪ್ರಭುವಿನ ದಾಸ್ಯ ಆರಾಧನೆ ಮಾಡುತ್ತಲಿರಿ